ಹರಿಕ ಸಾರ ಗುರುಗಳ ಕರುಣದಿಂದಾಪಿತು ಕೇಳುವೆ ಪರಮ ಭಗವದ್ ಭಕ್ತರಿದ ನಾದರದಿ ಕೇಳುವುದು ಆದರದಿ ದರದಿ ಕೇಳುವುದು ಆರನೇ ಸಂಧಿ ಪಂಚಮಹಾಯಗ್ನಿ ಸಂಧಿ ಅಥವಾ ಪಂಚಾಗ್ನಿಹೋತ್ರ ಸಂಧಿ ಅಂತಲೂ ಕರೀತಾರೆ ಇದುವರೆಗೆ ಐದು ಸಂಧಿಗಳಲ್ಲಿ ಮಂಗಳಾಚರಣ ಸಂಧಿ ಕರುಣಾ ಸಂಧಿ ವ್ಯಾಪ್ತಿ ಸಂಧಿ ಭೋಜನ ಪ್ರಕರಣ ಸಂಧಿ ವಿಭೂತಿ ಸಂಧಿ ಇಷ್ಟೆಲ್ಲ ತಿಳಿಸಿ ಪರಮಾತ್ಮನ ಕಾರುಣ್ಯದ ತಿಳುವಳಿಕೆ ಪರಮಾತ್ಮನ ಸರ್ವತ್ರ ವ್ಯಾಪ್ತಿತ್ವ ಜ್ಞಾನ ಭೋಜನ ರಸವಿಭಾಗ ವಿಭೂತಿ ರೂಪಗಳ ಚಿಂತನೆ ಇಷ್ಟೆಲ್ಲ ಸಾಧ್ಯ ಆಗಬೇಕು ಅಂತಾದರೆ ಜ್ಞಾನ ಅನ್ನೋದು ಬೇಕೇ ಬೇಕು ಜ್ಞಾನ ಸಾಧನೆ ಆಗಬೇಕು ಅಂತಾದರೆ ಮನುಷ್ಯ ಜನ್ಮ ಬೇಕೇ ಬೇಕು ಪಾಂಚಭೌತಿಕ ಶರೀರ ಬೇಕೇ ಬೇಕು ಸ್ಥೂಲ ಶರೀರ ಇಲ್ಲದೇ ಇದ್ದರೆ ಸಾಧನೆ ಸಾಧ್ಯ ಇಲ್ಲ ಶರೀರ ಮಾತ್ರ ಕಲುಧರ್ಮ ಸಾಧನ ಅಂತ ಜೀವರ ಎಲ್ಲ ಕಾರ್ಯಗಳು ಕೂಡ ಈ ಸ್ಥೂಲ ಶರೀರದ ಮೂಲಕವೇ ಆಗಬೇಕು ಆದರೆ ಪರಮಾತ್ಮನ ಕಾರ್ಯ ಆ ರೀತಿ ಅಲ್ಲ ರೂಪ ಕಾರ್ಯರೂಪ ರೂಪ ಅವೇಶ ರೂಪ ಅವತಾರ ರೂಪ ಅಂತ ಅನೇಕ ರೀತಿಯಾಗಿ ಇರುವಂಥದ್ದು ಜೀವರಿಗೆ ಈ ಸ್ಥೂಲ ಶರೀರ ಯಾವ ರೀತಿಯಾಗಿ ಬರುತ್ತೆ ಏಕೆಂದರೆ ಜ್ಞಾನ ಅನುಸಂಧಾನ ಸಹಿತ ಉಪಾಸನೆ ಮಾಡಿದ್ರೆ ಮೋಕ್ಷ ಇಲ್ಲದೇ ಇದ್ರಲ್ಲ ಪಚನ ಭಕ್ಷಣ ಗಮನ ಭೋಜನ ವಚನ ಮೈಥುನ ಶಯನ ವೀಕ್ಷಣ ಇದು ಸರ್ವೇ ಸಾಮಾನ್ಯವಾಗಿ ಎಲ್ಲ ಜೀವರಾಶಿಗಳಲ್ಲೂ ನಡೆಯುವಂತಹ ಕ್ರಿಯೆ ಆದರೆ ಜ್ಞಾನ ಸಂಧಾನ ಸಹಿತವಾಗಿ ಪರಮಾತ್ಮನನ್ನು ಉಪಾಸನೆ ಮಾಡಬೇಕು ಅಂದರೆ ಮನುಷ್ಯ ದೇಹದಲ್ಲಿ ಮಾತ್ರ ಸಾಧ್ಯ ತತ್ರಾಪಿ ಜನ್ಮ ಶತಕೋಟಿಶು ಮಾನವತ್ವ ತತ್ರಪಿ ಜನ್ಮ ಶತಕೋಟಿಶು ವೈಷ್ಣವತ್ವಂತ ವಿಷ್ಣು ಭಕ್ತನಾಗುವಂತಹ ಜನ್ಮ ಅಂತಾದರೆ ಮನುಷ್ಯ ಜನ್ಮದಲ್ಲಿ ಮಾತ್ರ ಸಾಧ್ಯ ಅದಕ್ಕೆ ಈ ಪಾಂಚಭತಿಕ ಶರೀರ ಅಥವಾ ಸ್ಥೂಲ ಶರೀರ ಅಂತ ಏನು ಹೇಳ್ತೀವಿ ಸಾಧನೆ ಅನ್ನೋದು ಅದ್ರ ಮೂಲಕನೇ ಆಗಬೇಕು ಜೀವರಿಗೆ ಈ ಸ್ಥೂಲ ಶರೀರ ಅನ್ನೋದು ಯಾವ ರೀತಿಯಾಗಿ ಬರುತ್ತೆ ಆ ಸ್ಥೂಲ ಶರೀರದ ನಿರ್ಮಾಣದ ಕ್ರಮ ಏನು ಒಂದು ಜನ್ಮದಲ್ಲಿ ಮೃತನಾದ ಮೇಲೆ ಜೀವ ಮತ್ತೆಲ್ಲಿರ್ತಾನೆ ಮತ್ತೆ ಯಾವ ರೀತಿಯಾಗಿ ಅವನು ಭೂಮಿಗೆ ಬರ್ತಾನೆ ಅಲ್ಲಿ ಐದು ರೀತಿಯಾಗಿರ್ತಕ್ಕಂಥ ಅಗ್ನಿಗಳ ವಿಚಾರವನ್ನು ತಿಳಿಸ್ತಾರೆ ಅಂಬರ ಅಂದರೆ ಆಕಾಶ ವಾರಿದ ಅಂದರೆ ಮೇಗ ನೀರು ತುಂಬಿದ ಮೋಡ ಭೂ ಅಂದರೆ ಭೂಮಿ ಪಿತಾ ಅಂದರೆ ತಂದೆ ಜನನಿ ಅಂದರೆ ತಾಯಿ ಈಗ ಐದು ಅಗ್ನಿಗಳು ಅಂತವು ಆ ಐದು ಅಗ್ನಿಗಳಲ್ಲಿ ಭಗವದ್ ಚಿಂತನೆ ಜೀವ ಸೃಷ್ಟಿಗೆ ಬರುವ ಕ್ರಮ ಈ ಎಲ್ಲ ವಿವರಗಳನ್ನು ಕೂಡ ಈ ಸಂದಿಯಲ್ಲಿ ವಿವರವಾಗಿ ಪ್ರಕಾಶ ಸಂಹಿತೆ ಭಾಗವತ ವಿಷ್ಣು ರಹಸ್ಯ ಉಪನಿಷತ್ತುಗಳು ಅಲ್ಲೆಲ್ಲ ಏನೇನು ತಿಳಿಸಿಯಾರೋ ಅದನ್ನೆಲ್ಲ ಸಂಗ್ರಹವಾಗಿ ಸಮಗ್ರವಾಗಿ ಈ ಸಂದಿಯಲ್ಲಿ ನಮಗೆ ತಿಳಿಸ್ತಾರೆ ಜೀವನಿಗೆ ಬರ್ತಕ್ಕಂಥ ಈ ಸ್ಥೂಲ ದೇಹದ ನಿರ್ಮಾಣದ ಕ್ರಮ ಏನು ಯಾವ ರೀತಿಯಾಗಿ ಆಗಿದೆ ಅದನ್ನು ಯಾವ ರೀತಿ ಸಾಧಕನ ನಿರ್ವಹಣೆ ಮಾಡಬೇಕು ಆ ಮನುಷ್ಯ ಜನ್ಮದಲ್ಲಿ ಅತಿ ದುರ್ಲಭವಾದ ನಶ್ವರವಾದ ಮನುಷ್ಯ ಜನ್ಮದಲ್ಲಿ ಜೀವ ಮಾಡಬೇಕಾಗಿರ್ತಕ್ಕಂಥ ಭಗವಂತನ ಉಪಾಸನಾ ಕ್ರಮ ಎಲ್ಲವನ್ನು ಕೂಡ ಈ ಸಂಧಿಯಲ್ಲಿ ವಿವರವಾಗಿ ತಿಳಿಸ್ತಾ ಹೋಗ್ತಾರೆ ಬ್ರಹ್ಮಾಂಡವನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಭಗವಂತನೇ ಅನಿರುದ್ಧಾದಿ ಪಂಚರೂಪಗಳಿಂದ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ಮತ್ತೆ ನಾರಾಯಣ ಈ ರೂಪಗಳಿಂದ ಈ ಪಿಂಡಾಂಡವನ್ನು ಸೃಷ್ಟಿ ಮಾಡಿದ್ದು ಬೃಹದಾರಣ್ಯಕ ಭಾಷ್ಯದಲ್ಲಿ ಶ್ರೀಮದ್ ಆಚಾರ್ಯ ತಿಳಿಸ್ತಾರೆ ದ್ಯೂಪರ್ಜನ್ಯಧರಾಪುಂ ಸ್ತ್ರೀ ಸಂಸ್ಥಿ ಪಂಚರೂ ನಾರಾಯಣಂ ವಾಸು ದೇವ ತಂಕರ್ಷಣ ಪ್ರಭುಂ ಪ್ರದ್ಯುಮ್ನಂಚ ಅನಿರುದ್ಧಂಚ ಕ್ರಮಾಧ್ಯಾಸ್ತು ಸರ್ವ ಪಂಚಾಗ್ನಿನ್ ನಾಮ ಭೇತ್ಸ ಯಾತಿ ಪರಮ ಪದಂ ಯಾರು ಪಂಚಾಗ್ನಿ ವಿದ್ಯೆಯನ್ನು ತಿಳ್ಕೊತಾರೋ ಅವರು ಮೋಕ್ಷವನ್ನೇ ಹೊಂದುತಾನೆ ಅಷ್ಟೇ ಅಲ್ಲ ನಾಸ್ಯ ಸಂಸರ್ಗ ದೋಷೋಪಿ ಕದಾಚಾರ ಭವಿಷ್ಯತಿ ಇತಿ ತ್ರೈವೇದ್ಯೆ ಅಂತ ಬೃಹದ ರಣ್ಯಕೋಪನಿಷತ್ ಭಾಷಾದಲ್ಲಿ ಶ್ರೀಮದ್ ಆಚಾರ್ಯ ತಿಳಿಸ್ತಾರೆ ಸಂಪರ್ಕ ದೋಷವೂ ಕೂಡ ಈ ಪಂಚಾಗ್ನಿ ವಿದ್ಯೆಯನ್ನು ತಿಳಿದವರಿಗೆ ಅಂಟೋದಿಲ್ಲ ಅಸಜ್ಜನರು ಪಾಪಿಗಳು ಯಾರು ಅಂತ ಕೇಳಿದ್ರೆ ಐದು ರೀತಿಯಾಗಿರ್ತಕ್ಕಂಥ ಬ್ರಹ್ಮಹತ್ಯ ಸುರಪಾನ ಸೊರಡಸ್ಥೇಯ ಗುರುತಲ್ಪ ಗಮನ ಇತ್ಯಾದಿ ಮಹಾಮಹಾಪಾಪಗಳನ್ನು ಯಾರು ಮಾಡಿರ್ತಾರೋ ಅವರ ಸಂಗವನ್ನು ಮಾಡಿರೋದು ಈ ಐದು ಜನ ನಮಗೆ ಗೊತ್ತಿಲ್ಲ ಯಾರು ಏನು ಪಾಪ ಮಾಡಿದ್ದಾರೆ ಅಂತ ಅವರ ಸಂಸರ್ಗ ದೋಷ ಏನಾದರೂ ನಮಗೆ ಅಂಟಿದ್ರೂ ಕೂಡ ಈ ಪಂಚಾಗ್ನಿವಿದ್ಯಾನ ಅಧ್ಯಯನ ಪಠಣ ಶ್ರವಣಾದಿಗಳನ್ನು ಮಾಡೋದರಿಂದ ಆ ಎಲ್ಲ ದೋಷವೂ ಕೂಡ ಪರಿಹಾರ ಆಗತ್ತೆ ಅಂತ ಈ ಸಂಧಿಯ ಫಲಶ್ರುತಿಯನ್ನು ಕೂಡ ತಿಳಿಸ್ತಾರೆ ಈ ಸಂಧಿಯಲ್ಲಿ ಈ ಪಂಚಮಹಾಯಜ್ಞ ಸಂಧಿಯಲ್ಲಿ ಮೊದಲಿಗೆ ಪಂಚಮಹಾಯಜ್ಞಗಳನ್ನು ವರ್ಣನೆ ಮಾಡ್ತಾರೆ ಮೊದಲಿನ ಎಂಟು ಪಂತ್ಯಗಳಲ್ಲಿ ಪಂಚಮಹಾಯಜ್ಞಗಳನ್ನು ವರ್ಣನೆ ಮಾಡೋದರಿಂದ ಈ ಸಂಧಿಯಲ್ಲಿ ಮುಂದೆ ಭಗವಂತನ ನಾನಾ ರೂಪಗಳ ವರ್ಣನೆಯನ್ನು ನಾನಾ ರೂಪ ಗುಣ ಕ್ರಿಯೆ ಅವತಾರಗಳ ವರ್ಣನೆ ಎಲ್ಲ ಬರ್ತಾ ಇದ್ದರೂ ಪಂಚಮಹಾಯಜ್ಞ ಸಂಧಿ ಅಂತಲೇ ಕರೀತಾರೆ ಉದಾಹರಣೆ ಕೊಡಬೇಕು ಅಂತಾದರೆ ಈಶಾವಾಸ್ಯ ಮಿದಂ ಸರ್ವಂ ಅಂತ ಈಶಾವಾಸ್ಯ ಶಬ್ದ ಮೊದಲಿಗೆ ಈಶಾವಾಸ್ಯ ಉಪನಿಷತ್ತಿನಲ್ಲಿ ಬಂದಿರೋದ್ರಿಂದ ಈಶಾವಾಸ್ಯ ಉಪನಿಷತ್ತು ಅಂತ ಕರೆಯಲ್ಪಟ್ಟಿದೆ ಕೇನೇಷಿತಂ ಪದ್ಧತಿ ಪ್ರೇಷಿತಂ ಮನಃ ಅಂಥೇಳಿ ಕೇನಾ ಶಬ್ದ ಮೊದಲಿಗೆ ಬಂದಿರೋದ್ರಿಂದ ಕೇನ ಉಪನಿಷತ್ತು ಅಂತಲ್ಲಿ ಹೇಗೆ ಅದೇ ರೀತಿಯಾಗಿ ಇಲ್ಲೂ ಪಂಚಮಹಾಯಜ್ಞ ಇದು ಯಜ್ಞಗಳ ವರ್ಣನೆ ಇದರೊಳಗೆ ಪ್ರಾರಂಭದಲ್ಲಿ ಬಂದಿರೋದ್ರಿಂದ ಪಂಚಮಹಾಯಜ್ಞ ಸಂಧಿ ಅಂತ ಈ ಸಂಧಿಯನ್ನು ಕರೀತಾರೆ ಉತ್ತಮವಾಗಿರ್ತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥ ಅತ್ಯಂತ ದುರ್ಲಭವಾಗಿರುವ ಮತ್ತು ಅಶಾಶ್ವತವಾಗಿರ್ತಕ್ಕಂಥ ಈ ಮನುಷ್ಯ ಜನ್ಮಕ್ಕೆ ಮೂಲಭೂತ ಆಗಿರೋದ್ರಿಂದ ದೇವತೆಗಳೇ ಮಾಡ್ತಕ್ಕಂಥ ಯಜ್ಞ ಇದು ಪಂಚಮಹಾಯಜ್ಞ ಅಂತ ಸ್ವರ್ಗ ಮೋಕ್ಷಾದಿ ಮಹಾಫಲ ಸಾಧಕ ಆಗಿರೋದ್ರಿಂದ ಇದಕ್ಕೆ ಪಂಚಾಗ್ನಿ ಹೋಮ ಅನ್ನೋದು ಮಹಾಯಜ್ಞ ಅನ್ ಈ ರೀತಿಯಾಗಿ ಪಂಚಮಹಾಯಜ್ಞ ಸಂಧಿ ಇದು ದೇವತೆಗಳು ಮಾಡತಕ್ಕಂಥ ಹೋಮ ಇದು ಆದ್ದರಿಂದ ಈಕೆ ಪಂಚಮಹಾಯಜ್ಞ ಸಂಧಿ ಅಥವಾ ಪಂಚಾಗ್ನಿಹೋತ್ರ ಸಂಧಿ ಅಂತ ಈ ರೀತಿಯಾಗಿ ಕರೀತಾರೆ ಮನುಷ್ಯನು ಸೃಷ್ಟಿಗೆ ಬಂದ ಮೇಲೆ ಪುತ್ರೇ ಕ್ಷಣ ಬಿತ್ತೇಷಣಾರೇಶ ಕ್ಷಣ ಅಂತ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಮೂರು ಋಣಗಳನ್ನು ಪರಿಹಾರ ಮಾಡ್ಕೋಬೇಕು ದೇವಋಣ ಋಷಿಋಣ ಪಿತೃಋಋಣ ಅದಕ್ಕೆ ಅವನು ಪಂಚಯಜ್ಞ ಪ್ರಯಾಣಾಗಬೇಕು ಆ ಐದು ಯಜ್ಞಗಳು ಯಾವುದು ಅಂದರೆ ಋಷಿ ಯಜ್ಞ ಬ್ರಹ್ಮಯಜ್ಞ ಅಧ್ಯಯನ ಅಧ್ಯಾಪನ ಇದೆಲ್ಲ ಋಷಿಯಜ್ಞ ದೇವಯಜ್ಞ ಅಂದರೆ ಪೂಜೆ ನೈವೇದ್ಯ ಅತಿಥಿ ಸತ್ಕಾರ ಆಮೇಲೆ ವೇಶ್ವಾನರ ಯಜ್ಞ ಅಂತ ಚಿಂತನೆ ಮಾಡಿ ಭೋಜನ ಭೂತಯಜ್ಞ ಅಂತ ಕೇಳಿದ್ರೆ ಪ್ರಾಣಿ ದಯೆ ಬಲಿಹರಣ ಇತ್ಯಾದಿ ಅಲ್ಲ ಮನುಷ್ಯ ಯಜ್ಞ ಅಂದರೆ ಪರೋಪಕಾರ ನಾನಾಜನಸ ಶುಶ್ರೂಷ ಕರ್ತವ್ಯ ಕರವನ್ಮಿತೇ ಅಂತ ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿದಂಗೆ ಪರೋಪಕಾರವು ಕೂಡ ಶ್ರೇಷ್ಠವಾಗಿರ್ತಕ್ಕಂಥ ಯಜ್ಞ ಇನ್ನು ಪಿತೃಯಜ್ಞ ಬದುಕಿದಾಗ ತಂದೆ ತಾಯಿಯರನ್ನು ಚೆನ್ನಾಗಿ ನೋಡಿಕೊಳ್ಳೋದು ಅವರ ಮಾತನ್ನ ನಡೆಸ್ಕೊಡೋದು ಅವರು ಮೃತರಾದ ನಂತರದಲ್ಲಿ ಕಾಲಕಾಲಕ್ಕೆ ಶ್ರದ್ಧಾದಿಗಳನ್ನು ಆಚರಣೆ ಮಾಡೋದು ಪರ್ವಕಾಲಗಳಲ್ಲಿ ಗ್ರಹಣ ಅಮಾವಾಸ್ಯ ಮೊದಲಾಗಿರ್ತಕ್ಕಂಥ ಪರ್ವಕಾಲಗಳಲ್ಲಿ ತರ್ಪಣಾದಿಗಳನ್ನು ಕೊಡೋದು ಇದು ಮನುಷ್ಯ ಸೃಷ್ಟಿಗೆ ಬಂದ ಮೇಲೆ ಮಾಡಬೇಕಾಗಿರ್ತಕ್ಕಂಥ ಪಂಚಮಹಾಯಜ್ಞಗಳು ಈ ಸಂಧಿಯಲ್ಲಿ ಹೇಳಿಕೊಳ್ರೋದು ದೇವತೆಗಳು ಮಾಡತಕ್ಕಂಥ ಪಂಚಮಹಾಯಜ್ಞ ಜೀವ ಸೃಷ್ಟಿಗೆ ಬರುವಂಥ ಕಾಲದಲ್ಲಿ ಅಂಬರ ವಾರಿದ ಭೂ ಪಿತ ಜನನಿ ಅಂತ ಐದು ಯಜ್ಞ ಕುಂಡಗಳಲ್ಲಿ ದೇವರ ದೇವತೆಗಳೇ ಮಾಡ್ತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥ ಯಜ್ಞ ಅಂತ ಇದು ಉಪನಿಷತ್ತಿನಲ್ಲಿ ವರ್ಣಿತವಾಗಿರೋದಂಥದ್ದು ಈ ಪಂಚಮಹಾಯಜ್ಞವನ್ನು ಹೇಳೋದಕ್ಕಿಂತ ಮುಂಚೆ ಇದು ಕ್ಷತ್ರಿಯರಲ್ಲಿ ಮಾತ್ರ ಮೊದಲಿಗೆ ಇತ್ತು ಈ ಪಂಚಾಗ್ನಿ ವಿದ್ಯೆ ಅನ್ನೋದನ್ನು ಒಂದು ಅಖ್ಯಾಂತ ಮೂಲಕ ತಿಳಿಸ್ತಾರೆ ಅರುಣ ಅಂತ ಒಬ್ಬ ಋಷಿ ಆ ಅರುಣ ಋಷಿಯ ಮಗ ಆರುಣಿ ಅಂತ ಆ ಅರುಣಿ ಮಗನೇ ಶ್ವೇತಕೇತು ಅಂತ ವನಿಸರು ಶ್ವೇತಕೇತು ತನ್ನ ತಂದೆಯಾಗಿರ್ತಕ್ಕಂಥ ಅರುಣಿ ಋಷಿಗಳಿಂದ ಎಲ್ಲ ಉಪದೇಶವನ್ನು ಪಡ್ಕೊಂಡು ತನ್ನ ಪಾಂಡಿತ್ಯ ಖ್ಯಾತಿಗೆ ಬರಲಿ ಪ್ರಸಿದ್ಧಿಗೆ ಬರಲಿ ಅನ್ನೋ ಅಪೇಕ್ಷೆಯಿಂದ ಪಾಂಚಾಲ ದೇಶಕ್ಕೆ ಹೋಗ್ತಾನೆ ಪಾಂಚಾಲ ದೇಶವನ್ನು ಪ್ರವಹಣ ರಾಜ ಅಂತ ರಾಜ್ಯಭಾರ ಮಾಡ್ತಾ ರಾಜ ಆ ಪ್ರವಹಣ ರಾಜನ ಬಳಿಗೆ ಶ್ವೇತಕೇತು ಬರ್ತಾನೆ ಆಗ ಬಂದಂಥ ಶ್ವೇತಕೇತುವಿನ ಅಹಂಕಾರವನ್ನು ಕಳಿಬೇಕು ಅನ್ನೋ ಸದುದ್ದೇಶದಿಂದ ಪ್ರವಹಣ ರಾಜ ಶ್ವೇತಕೇತುವನ್ನು ಪ್ರಶ್ನೆ ಮಾಡ್ತಾನೆ ಮೊದಲಿಗೆ ಬಂದಿರತಕ್ಕಂಥ ಋಷಿಪುತ್ರನನ್ನು ಯಥೋಚಿತವಾಗಿ ಅದರ ಸತ್ಕಾರ ಎಲ್ಲ ಮಾಡಿದ ಮೇಲೆ ಅಹಂಕಾರದಿಂದ ವಿದ್ಯೆ ಎಲ್ಲ ಸಂಪಾದನೆ ಮಾಡಿ ಆಯಿತು ಅನ್ನೋ ಅಹಂಕಾರದಿಂದ ಬಂದಿಯಾನೆ ಅಂತ ಅವನ ಅಹಂಕಾರವನ್ನು ಕಳಿಬೇಕು ಅನ್ನೋ ಉದ್ದೇಶದಿಂದ ಬ್ರಹಣ ರಾಜ ಕೇತುವನ್ನ ಪ್ರಶ್ನೆ ಮಾಡ್ತಾನೆ ಹೇ ಕುಮಾರ ಋಷಿಪುತ್ರ ನಿನ್ನ ತಂದೆ ನಿನಗೆ ಚೆನ್ನಾಗಿ ಉಪದೇಶ ಮಾಡಿದ್ದಾನೆಯಾ ಅಂತ ಪ್ರಶ್ನೆ ಮಾಡ್ತಾರೆ ಆಗ ಅವನು ಹೇಳ್ತಾನೆ ಶ್ವೇತಕೇತು ಹೌದು ಮಾಡಿದ್ದಾರೆ ಆಗ ರಾಜ ಶ್ವೇತಕೇತುವಿಗೆ ಈ ರೀತಿಯಾಗಿ ಪ್ರಶ್ನೆಯನ್ನು ಮಾಡ್ತಾನೆ ಲೋಕದಲ್ಲಿ ಜೀವರು ಮರಣಾನಂತರ ಈ ಭೂಲೋಕದಿಂದ ಲೋಕಾಂತರಗಳನ್ನು ಹೊಂದತಕ್ಕವರು ಸ್ವರ್ಗ ಭೂಮಿ ನರಕ ಇತ್ಯಾದಿ ಅವರವರ ಕರ್ಮಗಳಿಗೆ ಅನುಸಾರವಾಗಿ ಬೇರೆ ಬೇರೆ ಲೋಕಗಳನ್ನು ಹೊಂದ್ತಾರೆ ಯಾವ ಮಾರ್ಗಗಳನ್ನು ಅನುಸರಣೆ ಮಾಡಿ ಬ್ರಹ್ಮಲೋಕಕ್ಕಾಗಲಿ ಅಥವಾ ಚಂದ್ರಲೋಕಕ್ಕಾಗಲಿ ಅವ್ರು ಹೋಗ್ತಾರೆ ಈ ರೀತಿಯಾಗಿ ಆ ಪ್ರವರ ರಾಜ ಕೇಳಿದಾಗ ಶ್ವೇತಕೇತು ಗೊತ್ತಿಲ್ಲ ಅಂತ ಉತ್ತರ ಕೊಡ್ತಾನೆ ಆಮೇಲೆ ಆ ರಾಜ ಎರಡನೇ ಪ್ರಶ್ನೆ ಮಾಡ್ತಾನೆ ಪುನರಾವೃತ್ತಿ ಉಳ್ಳ ಚಂದ್ರಲೋಕಕ್ಕೆ ಹೋದಂಥ ಪ್ರಜೆಗಳು ಯಾವ ಮಾರ್ಗದಿಂದ ಮತ್ತೆ ಭೂಲೋಕಕ್ಕೆ ವಾಪಸ್ ಬರ್ತಾರೆ ಹೋದ ಮಾರ್ಗದಿಂದನೇ ವಾಪಸ್ ಬರ್ತಾರೋ ಅಥವಾ ಬೇರೆ ಮಾರ್ಗದಿಂದ ಬರ್ತಾರೋ ಅಂತ ಈ ಪ್ರಶ್ನೆಗೂ ಶ್ವೇತಕೇತು ನನಗೆ ಗೊತ್ತಿಲ್ಲ ಅಂತ ಹೇಳಿದೆ ಮತ್ತೆ ಪ್ರಶ್ನೆ ಮಾಡ್ತಾನೆ ದೇವಯಾನ ಮಾರ್ಗ ಪಿತೃಯಾನ ಮಾರ್ಗ ಅಂತೆಲ್ಲ ಹೇಳ್ತಾರಲ್ಲ ಹಂಗಂದ್ರೆ ಏನು ಪರಸ್ಪರ ಮಾರ್ಗ ಬದಲಾವಣೆ ಬಗ್ಗೆ ಏನನ್ನ ತಿಳ್ಕೊಂಡಿದೆಯಾ ಅಂತ ಈ ವಿಚಾರವಾಗಿ ನನ್ನ ತಂದೆ ನನಗೆ ಏನೂ ಹೇಳಿಲ್ಲ ಅಂತ ಶ್ವೇತಕೇತು ಉತ್ತರ ಕೊಡ್ತಾನೆ ಇಲ್ಲಿ ವ್ಯಾವರ್ಥನ ಅಂದರೆ ಮಾರ್ಗ ಮಧ್ಯೆ ಹೋಗ್ತಕ್ಕಂಥ ಲೋಕಗಳು ಅಂದರೆ ನಿಲ್ದಾಣಗಳು ಅಥವಾ ಸ್ಟೇಷನ್ಸ್ ಅಂತ ಹೇಳ್ತೀವಲ್ಲ ಅದೆಲ್ಲ ಯಾವ್ಯಾವು ಈ ವಿಚಾರ ಏನಾರು ಗೊತ್ತಾ ಅಂತ ಪ್ರಶ್ನೆ ಮಾಡ್ತಾನೆ ಆಮೇಲೆ ಇನ್ನೂ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಕ್ಷಣ ಕ್ಷಣಕ್ಕೂ ಜನರು ಮರಣ ಹೊಂದಿ ಪರಲೋಕಕ್ಕೆ ಹೋಗ್ತಾ ಇದ್ದರು ಆ ಲೋಕ ತುಂಬದೇ ಇರಲು ಅಂದರೆ ಹೌಸ್ಫುಲ್ ಆಗಿಲ್ಲ ಹಾಗಾಗದೇ ಇರೋದಕ್ಕೆ ಕಾರಣ ಏನು ಅಂತ ಈ ಪ್ರಶ್ನೆಗೂ ಶ್ವೇತಕೇತು ನನಗೆ ಈ ವಿಚಾರವಾಗಿ ಏನೂ ಗೊತ್ತಿಲ್ಲ ಅಂತ ಈ ರೀತಿಯಾಗಿ ಹೇಳ್ತಾರೆ ಯಾವ ಕ್ರಮ ಮತ್ತು ಪ್ರಕಾರಗಳಿಂದ ಪಂಚಮ ಸ್ಥಾನೀಯವಾಗಿರ್ತಕ್ಕಂಥ ಆಹುತಿಯಲ್ಲಿ ಆಪ ಅಂತ ಕರೆಯಲ್ಪಟ್ಟು ಜೀವ ಹೋಮಿಸಲ್ಪಡ್ತಾನೆ ಪುರುಷ ಅಥವಾ ಸ್ತ್ರೀಯನ ಸಂಕೇತವನ್ನು ಪಡಿತಾನೆ ಈ ರೀತಿಯಾಗಿ ಪ್ರಶ್ನೆ ಮಾಡಿದಾಗ ಶ್ವೇತಕೇತು ಅದು ನನಗೆ ಗೊತ್ತಿಲ್ಲ ಅಂತ ಜೀವ ಸ್ಥೂಲ ದೇಹ ತ್ಯಾಗ ಎಲ್ಲ ಆದಮೇಲೆ ಅದನ್ನೇ ಮರಣ ಅಂತ ವ್ಯವಹಾರ ಮಾಡೋದು ಪರಲೋಕಕ್ಕೆ ಹೋಗುವಾಗ ಪ್ರಯಾಣ ಮಾಡ್ತಾನೆ ಅಂತ ಈ ಜೀವನಿಗೆ ಪುನಃ ಕರ್ಮವಶಾತ್ ಜನ್ಮ ಬರಲೇಬೇಕಾದ್ದರಿಂದ ಇಲ್ಲಿಂದ ಹೋಗುವಾಗ ಸೂಕ್ಷ್ಮವಾಗಿ ಪಂಥಭೂತಗಳಿಂದ ಆವರಿಸಲ್ಪಟ್ಟು ಹೋಗ್ತಾನೆ ಅದರಲ್ಲಿ ಅಪ್ತತ್ವವೇ ಜಾಸ್ತಿ ಇರೋದ್ರಿಂದ ಆಪ ಅಂತ ಕರೆಯಲ್ಪಡತ್ತೆ ಯಾವ ಪ್ರಶ್ನೆಗೂ ಶ್ವೇತಕೇತು ಉತ್ತರ ಹೇಳದೇ ಇದ್ದಾಗ ರಾಜ ಪುನಃ ಶ್ವೇತಕೇತುವನ್ನು ಕುರಿತು ಪ್ರಶ್ನೆ ಮಾಡ್ತಾನೆ ನಿನ್ನ ತಂದೆಯಿಂದಲೇ ನಿನಗೆ ವಿದ್ಯೋಪದೇಶ ಆಗಿದೆ ಅಂತ ಹೇಳ್ತಿದ್ಯಾ ಆದರೆ ನನ್ನ ಯಾವ ಪ್ರಶ್ನೆಗಳಿಗೂ ನೀನು ಉತ್ತರ ಕೊಟ್ಟಿಲ್ಲ ಆದ್ದರಿಂದ ನೀನು ಉಪದಿಷ್ಟ ಹೌದೋ ಅಲ್ವೋ ಅಂತ ನನಗೆ ಸಂಶಯ ಬರ್ತಾ ಇದೆ ಅಂತ ಹೇಳ್ತಾನೆ ರಾಜನೇ ಈ ಮಾತು ಕೇಳಿ ಶ್ವೇತಕೇತಿಗೆ ಬಹಳ ದುಃಖ ಆಗತ್ತೆ ವ್ಯಥೆಯಿಂದ ಮನೆಗೆ ಬಂದು ವಾಪಸ್ ಬರ್ತಾನೆ ಹಿಂತಿರುಗಿ ತಂದೆಯೇನು ಕುರಿತು ಕೇಳ್ತಾನೆ ನನ್ನನ್ನು ವಿದ್ಯೋಪದೇಶ ಮಾಡಿ ವಿದ್ವಾಂಸನನ್ನು ಮಾಡಿದ್ಯೋ ಇಲ್ವೋ ನೀನು ರಾಜ ಕೇಳಿದ ಐದು ಪ್ರಶ್ನೆಗಳಲ್ಲಿ ಒಂದಕ್ಕೂ ನನಗೆ ಉತ್ತರ ಕೊಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅದ್ಯಾವುದನ್ನು ನೀನು ನನಗೆ ಉಪದೇಶ ಮಾಡಿಯೇ ಇಲ್ಲ ಈಗಲಾದರೂ ಆ ಪ್ರಶ್ನೆಗಳಿಗೆ ಉತ್ತರವನ್ನು ಉಪದೇಶ ಮಾಡು ಅಂತ ಪ್ರವರಾಜ ಏನೇನು ಪ್ರಶ್ನೆ ಕೇಳಿರ್ತಾನೋ ಆ ಪ್ರಶ್ನೆಗಳಿಗೆ ಉತ್ತರವನ್ನು ಉಪದೇಶ ಮಾಡು ಅಂತ ಶ್ವೇತಕೇತು ತಂದೆ ಹತ್ತಿರ ಕೇಳ್ತಾನೆ ಆಗ ತಂದೆ ಈ ವಿಚಾರ ಅಥವಾ ಈ ಪ್ರಶ್ನೆಗಳಿಗೆ ಉತ್ತರ ನನಗೂ ತಿಳಿದಿಲ್ಲ ತಿಳ್ಕೊಂಡಿದ್ರೆ ನಾನಿನಗೆ ಮೊದಲೇ ಉಪದೇಶ ಮಾಡದೆ ಬಿಡ್ತಿದ್ದಾ ಇಲ್ಲ ಅಂತ ಹೇಳ್ತಾನೆ ಆಮೇಲೆ ಆರುಣಿ ರಾಜ ತಾನೇ ರಾಜನ ಆಸ್ಥಾನಕ್ಕೆ ಬರ್ತಾನೆ ಪ್ರಭಾಣ ರಾಜವನನ್ನ ಅವನನ್ನು ವಿಶಿಷ್ಟವಾಗಿ ಋಷಿಗೆ ಸತ್ಕಾರ ಎಲ್ಲ ಮಾಡ್ತಾನೆ ಆಗ ರಾಜ ಅರುಣಿಗೆ ಏನು ಬೇಕಾದರೂ ನೀನು ಹೊರಗಳನ್ನು ಕೇಳು ಅಂತ ಹೇಳ್ತಾನೆ ರಾಜನಿಗೆ ಗೊತ್ತಿತ್ತು ಮಾನುಷ್ಯ ದ್ರವ್ಯಗಳಿಗಾಗಿ ಆನೆ ಕುದುರೆ ಬಂಗಾರ ಧನ ಇದ್ಯಾವುದನ್ನು ಅವನು ಬಯಸಲ್ಲ ಸಂಪತ್ತು ಅಂದರೆ ಜ್ಞಾನ ಸಂಪತ್ತಿಗಾಗೇ ಬಂದವನು ಇವನು ರಾಜ ಮೊದಲೇ ಅರ್ಥ ಮಾಡಿಕೊಂಡಿದ್ದ ಆರುಣಿ ಆ ರಾಜನನ್ನ ಕುರಿತು ಋಷಿಗಳು ಹೇಳ್ತಾರೆ ಹೇ ರಾಜ ಆ ಮಾನುಷ್ಯ ದ್ರವ್ಯಗಳೆಲ್ಲ ನಿನಗೇ ಇರಲಿ ನೀನು ನನ್ನ ಮಗನಿಗೆ ಮಾಡಿರ್ತಕ್ಕಂಥ ಏನು ಐದು ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳಿಸು ನಾನು ಅದಕ್ಕಾಗಿ ಬಂದವನು ಅಂತ ಹೇಳ್ತಾ ಇದು ರಹಸ್ಯವಿದ್ದೆ ಇದನ್ನು ನನಗೆ ಉಪದೇಶಿಸು ಅಂತ ಕೇಳಿದ್ರಿಂದ ರಾಜನಿಗೆ ಸ್ವಲ್ಪ ವ್ಯಥೆ ಆದಂತೆ ಅನ್ನಿಸ್ತು ಆದರೂ ಉತ್ತರ ಕೊಡದೆ ಇರಲಿಕ್ಕೆ ಇಷ್ಟ ಇಲ್ಲ ನ ಅಸಂವತ್ಸರ ವಾಸಿನೇ ಪ್ರಭ್ರೂ ಯಾತಂಥ ನಿಯಮ ಶಾಸ್ತ್ರದ ಆದೇಶದಂತೆ ಆ ರಾಜ ಆ ಋಷಿಗಳಿಗೆ ಬ್ರಾಹ್ಮಣರಿಗೆ ಕೆಲವು ಕಾಲ ಅಲ್ಲೇ ವಾಸು ಮಾಡುವಂತೆ ಸೂಚನೆಯನ್ನು ಕೊಡ್ತಾನೆ ನಂತರ ಈ ವಿದ್ಯೆ ಬಹಳ ರಹಸ್ಯವಾಗಿದ್ದು ಇದಕ್ಕಿಂತ ಮುಂಚೆ ಈ ವಿದ್ಯೆ ಬ್ರಾಹ್ಮಣರಲ್ಲಿ ಇರಲಿಲ್ಲ ಪಂಚಾಗ್ನಿ ವಿದ್ಯೆ ಅನ್ನೋದು ಅತೀ ರಹಸ್ಯವಾಗಿರ್ತಕ್ಕಂಥದ್ದು ಗುಪ್ತ ವಿದ್ಯೆ ಇದು ಮೊದಲಿಗೆ ಕ್ಷತ್ರಿಯರಲ್ಲಿ ಮಾತ್ರ ಇತ್ತು ಅವರಿದನ್ನು ಚೆನ್ನಾಗಿ ಅನುಷ್ಠಾನ ಮಾಡಿದ್ರಿಂದಲೇ ಸರ್ವಲೋಕಗಳಲ್ಲೂ ಕೂಡ ಪ್ರಶಂಸನೆ ಮಾಡತಕ್ಕ ಪ್ರಭುತ್ವವನ್ನು ಹೊಂದಿದಾಗ ಪ್ರಜಾ ಸಂರಕ್ಷಣೆಗೂ ಕೂಡ ಅವರೇ ಬದ್ಧರಾಗಿದ್ದಾರೆ ಅಂತ ಮೊದಲಿಗೆ ವಿದ್ಯೆಯ ಪ್ರಶಂಸನೆಯನ್ನು ಮಾಡಿ ನಂತರ ರಾಜನಿಗೆ ತಿಳಿಸ್ತಾನೆ ಈ ಪುಣ್ಯಲೋಕಗಳ ಪ್ರಾಪ್ತಿಗೆ ಕಾರಣವಾಗಿರತಕ್ಕಂಥ ಪಂಚಾಗ್ನಿ ವಿದ್ಯೆಯನ್ನು ಆ ಬ್ರಾಹ್ಮಣನಿಗೆ ಹೇಳೋದಕ್ಕಿಂತ ಮುಂಚೆ ಬಿಂಬರೂಪಿ ಪರಮಾತ್ಮನನ್ನು ಕಿಂಚಿತ್ತು ಧ್ಯಾನ ಮಾಡೋ ಆಮೇಲೆ ನಿನಗೆ ಉಪದೇಶ ಮಾಡ್ತೀನಿ ಅಂತ ಈ ರೀತಿಯಾಗಿ ಆ ಪ್ರವಹಣ ರಾಜ ಆರುಣಿ ಋಷಿಗಳಿಗೆ ತಿಳಿಸ್ತಾರೆ ಅದೇ ರೀತಿಯಾಗಿ ಆ ಋಷಿಗಳು ಬಿಂಬರೂಪಿ ಪರಮಾತ್ಮನ ಧ್ಯಾನವನ್ನು ಮಾಡಿದ ನಂತರದಲ್ಲಿ ಆ ರಾಜ ಈ ಋಷಿಗಳಿಗೆ ಅದನ್ನು ಉಪದೇಶ ಮಾಡ್ತಾರೆ ಹೀಗೆ ಅದು ಮೊದಲಿಗೆ ರಹಸ್ಯವಾಗಿರ್ತಕ್ಕಂಥ ವಿದ್ಯೆ ಕ್ಷತ್ರಿಯರಲ್ಲಿ ಮಾತ್ರ ಇತ್ತು ಆದ್ದರಿಂದ ಆರುನೇ ಋಷಿಗಳಿಗೆ ತಿಳಿದಿರಲಿಲ್ಲ ತಾವು ತಿಳಿದಿಲ್ಲಾದ್ರಿಂದ ಶ್ವೇತಕೇತುವೆಗೆ ಹೇಳಿರಲಿಲ್ಲ ಈಗ ಅತೀ ರಹಸ್ಯವಾಗಿರ್ತಕ್ಕಂಥದ್ದು ವೇದ ಉಪನಿಷತ್ತುಗಳಲ್ಲಿ ವರ್ಣಿತವಾಗಿರುವಂತಹ ಆ ಭೂಮಿಗೆ ಸೃಷ್ಟಿಗೆ ಯಾವ ರೀತಿಯಾಗಿ ಬರ್ತಾನೆ ಜೀವ ಭೂಮಿಗೆ ಯಾವ ರೀತಿಯಾಗಿ ಬರ್ತಾನೆ ಯಾವ ಮಾರ್ಗದಿಂದ ಬರ್ತಾನೆ ಇದೆಲ್ಲ ವಿಷಯವನ್ನು ಇಲ್ಲಿ ವಿಸ್ತಾರವಾಗಿ ತಿಳಿಸ್ತಾರೆ ಮೊದಲನೇ ಪದ್ಯದಲ್ಲಿ ಜನನಿಪಿ ತಬೂವಾರಿ ತಾಂಬರ ಎನಿಪ ಪಂಚಾಗ್ನಿಯಲ್ಲಿ ನಾರಾಯಣನ ತ್ರಿಶತಿ ಮೂರ್ತಿಗಳ ವ್ಯಾಪಾರ ವ್ಯಾಪ್ತಿಗಳ ನೆನೆದು ದಿವಸಗಳೆಂಬ ಸಮಿದೆಗಳನ್ನು ನಿರಂತರ ಹೋಮಿಸುತ್ತಾ ಪಾವನಕ್ಕೆ ಪಾವನ ನೆನಪನ ಪರಮನ ಬೇಡು ಪರಮ ಸುಖ ಅಂತ ಐದು ಅಗ್ನಿಗಳು ಯಾವುದು ಅಂದರೆ ಜನನಿ ಪಿತ ಭೂವಾರಿದ ಅಂಬರ ಇದೇ ಐದು ಅಗ್ನಿಗಳು ಅಂತ ದ್ಯು ಧರ ಪುಂ ಸ್ತ್ರೀ ಸಂಸ್ಥಿತಂ ಪಂಚರೂಪಿಣಂ ಅಂತ ಈ ಪಂಚಾಗ್ನಿಗಳನ್ನು ಚಾಂದೋಗ್ಯ ಬೃಹದಾರಣ್ಯಕ ಉಪನಿಷತ್ತುಗಳಲ್ಲಿ ವರ್ಣಿಸಿದ್ದಾರೆ ಇಲ್ಲಿ ಅದಕ್ಕೆ ವ್ಯತಿರಿಕ್ತವಾಗಿ ದಾಸರು ಅಂದರೆ ಮೊದಲಿಗೆ ಜನನಿ ಪಿತಾ ಭೂ ವಾರಿದ ಅಂಬರ ಅಂಬರ ಅಂತ ಈ ರೀತಿಯಾಗಿ ತಿಳಿಸ್ತಾರೆ ಅಲ್ಲಿ ಮೊದಲಿಗೆ ಅಂಬರ ಆಮೇಲೆ ವಾರಿದ ಆಮೇಲೆ ಭೂ ಆಮೇಲೆ ಪಿತಾ ಮತ್ತು ಜನನೀತಿ ಈತ ಕ್ರಮ ವ್ಯುತ್ಕ್ರಮ ದಾಸರು ಹೇಳಿರೋದು ಈ ರೀತಿಯಾಗಿ ಅಂಥೇಳಿ ಯಾಕೆ ಅಂತ ಕೇಳಿದ್ರೆ ಬಹುಶಃ ಹೀಗಿರಬೇಕು ಅಂತಾರೆ ವ್ಯಾಖ್ಯಾನಕಾರರು ಮಾತೃದೇವೋ ಭವ ಪಿತೃದೇವೋ ಭವ ಆಚಾರ್ಯ ದೇವೋ ಭವ ಅಂತ ಹೇಗೆ ಅದೇ ರೀತಿಯಾಗಿ ಶರೀರ ಉತ್ಪತ್ತಿ ವಿಷಯದಲ್ಲಿ ಮೊದಲಿಗೆ ಜನನಿ ಒಂಬತ್ತು ತಿನ್ ತಿಂಗಳು ಹೊತ್ತು ಹೆತ್ತು ಸಾಕೊಳ್ಳೋಳು ಆದ್ದರಿಂದ ಮೊದಲಿಗೆ ಜನನಿ ಅಂತ ಹೇಳಿ ಆಮೇಲೆ ಪೀತ ಆಮೇಲೆ ಭೂಮಿ ವಾರಿದ ಅಂಬರ ಅಂತ ಈ ರೀತಿಯಾಗಿ ಅವರ ಅಭಿಪ್ರಾಯ ಇರಬಹುದು ಅಂತ ಈ ಐದು ಅಗ್ನಿಗಳು ಪ್ರತಿಯೊಂದೂ ಕೂಡ ಸಮಿತು ಧೂಮ ಅರ್ಚಿ ಅಂಗಾರ ಬಿಸ್ಪುಲಿಂಗ ಅಂದರೆ ಕಟ್ಟಿಗೆ ಹೊಗೆ ಉರಿ ಕೆಂಡ ಕಿಡಿ ಅಂತ ಐದು ಅಂಶಗಳಿಂದ ಕೂಡಿರ್ತವೆ ಅಗ್ನಿಯಲ್ಲಿ ಒಂದು ಭಗವದ್ ಇರುತ್ತೆ ಆ ಭಗವದ್ರೂಪದಿಂದ ರೂಪದಿಂದ ವ್ಯಕ್ತವಾಗಿರ್ತಕ್ಕಂಥ ಮತ್ತೆ ಐದು ಭಗವದ್ ಒಟ್ಟು ಆರು ಭಗವದ್ ರೂಪಗಳು ಈ ರೀತಿಯಾಗಿ ತಿಳಿಸ್ತಾರೆ ದ್ರೌಪದೀಶ ಪತಿ ವಿಠಲರು ವ್ಯಾಖ್ಯಾನ ಮಾಡ್ತಾರೆ ಜನನಿ ಪಿತ ಭೂ ವಾರಿದ ಅಂಬರ ಜನನಿನೂ ಒಂದು ಅಗ್ನಿ ಸ್ತ್ರೀಯರಲ್ಲೇ ಅಗ್ನಿ ಅಧಿಷ್ಠಾನ ಅಂತ ಗೃಹಸ್ಥಾಶ್ರಮ ಧರ್ಮ ಹೋತ್ರಾದಿ ಕ್ರಿಯಕ್ಕೆಲ್ಲ ಸಪತ್ನೀಕನಾಗಿರ್ತಕ್ಕಂಥ ಜೀವನೆ ಅಧಿಕಾರಿ ವಿದುರನಿಗೆ ಹೋಮಾದಿಗಳಿಗೆ ವಿಶ್ವದೇವಾದಿಗಳಿಗೆ ಅಧಿಕಾರ ಇಲ್ಲ ಮೋಕ್ಷಾಪೇಕ್ಷಿಯಾದವನು ಪಂಚಾಗ್ನಿವಿದ್ಯೆಯನ್ನು ಅಧ್ಯಯನ ಶ್ರವಣಾದಿಗಳನ್ನು ಮಾಡಲೇಬೇಕು ಉಪಾಸನೆಯನ್ನು ಮಾಡಲೇಬೇಕು ಅಂತ ಹರಿಕತಾಮೃತಾರ ಆರಂಭದಲ್ಲಿ ಅಧ್ಯಯನಾದಿಗಳಿಗೆ ಮುಖ್ಯ ಅಧಿಕಾರಿಗಳು ದೇವತೆಗಳು ಮಧ್ಯಮ ಅಧಿಕಾರಿಗಳು ಋಷಿಮುನಿಗಳು ಅಧಮರು ಮನುಶೋತ್ತಮರು ಸಾಮಾನ್ಯ ಜೀವರು ಶ್ರವಣಕ್ಕೆ ಅಧಿಕಾರಿಗಳು ಅಂತ ಈ ರೀತಿಯಾಗಿ ಅಲ್ಲಿ ತಿಳಿಸಿದೆ ಒಂದು ಯಜ್ಞ ಅಂದ ಕಟ್ಟಿಗೆ ಹೊಗೆ ಉರಿ ಕೆಂಡ ಕಿಡಿಗಳು ಅಂತ ಈ ಐದು ಅಂಶಗಳಿಂದ ಇರುವುದು ಅಗ್ನಿಯಲ್ಲಿ ಒಂದು ಭಗವದ್ ರೂಪವು ಅಂತ ಈ ರೀತಿಯಾಗಿ ಅಲ್ಲಿ ಅನಿರುದ್ಧಾದಿ ಐದು ರೂಪಗಳಿಂದ ಪರಮಾತ್ಮನೇ ಇರ್ತಾನೆ ಅಂತ ತಿಳಿಸ್ತಾರೆ ಮುಕ್ತಿಯೋಗ್ಯ ಜೀವರನ್ನು ಐದು ರೀತಿಯಾಗಿ ದೇವ ಋಷಿ ಪಿತೃ ಪ ನರ ಅಂತ ದೇವ ಅಂದರೆ ದೇವತೆಗಳು ಋಷಿ ಅಂದರೆ ಋಷಿಗಳು ಪಿತೃ ಅಂದರೆ ಪಿತೃದೇವತೆಗಳು ಪ ಅಂದರೆ ಚಕ್ರವರ್ತಿಗಳು ನರ ಅಂದರೆ ಮನುಷ್ಯೋತ್ತಮರು ಅಂತ ಐದು ಬಗೆಯಾಗಿ ಸಾತ್ವಿಕ ಜೀವರು ಭೂಮಿಯಲ್ಲಿ ಪಾಂಚಭತಿಕ ಶರೀರದಿಂದ ಮಾನವರಾಗಿ ಜನ್ಮವನ್ನು ತಾಳಿ ಸಾಧನೆ ಮಾಡ್ಕೋಬೇಕು ಅಂತ ಪಂಚ ಅಗ್ನಿಗಳಲ್ಲಿರ್ತಕ್ಕಂಥ ನಾರಾಯಣ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ಈ ಪಂಚರೂಪಿಯಾಗಿರ್ತಕ್ಕಂಥ ಭಗವಂತನೇ ಕಾರಣ ಈ ಜೀವರ ಸೃಷ್ಟಿಗೆ ಬಂದಿಷ್ಟೆಲ್ಲ ಆಗಬೇಕು ಅಂತಾದರೆ ಸ್ಥೂಲ ಶರೀರದಿಂದ ಹುಟ್ಟಬೇಕು ಅಂತ ಜೀವರು ಸ್ವರ್ಗದಿಂದ ಭೂಮಿಗೆ ಬರ್ತಾರೆ ಕ್ಷೀಣೆ ಪುಣ್ಯ ಮಧ್ಯಲೋಕೆ ವಿಶಾಂತಿ ಸ್ವರ್ಗದಲ್ಲಿ ಪುಣ್ಯ ವಿಶೇಷ ಇರುವಷ್ಟು ಕಾಲ ಸ್ವರ್ಗದಲ್ಲಿರ್ತಾರೆ ಆ ಪುಣ್ಯವಿಶೇಷ ಖಾಲಿ ಆದಮೇಲೆ ಎಲ್ಲಿ ತನಕ ಸ್ವರ್ಗಲೋಕದಲ್ಲಿ ವಾಸ ಅಂತ ಕೇಳಿದ್ರೆ ಭೂಲೋಕದಲ್ಲಿ ಇವರು ಮಾಡಿರ್ತಕ್ಕಂಥ ಉತ್ಕೃಷ್ಟವಾದ ಕೆಲಸವನ್ನ ಜನ ಎಲ್ಲಿ ತನಕ ನೆನಪಿನಲ್ಲಿಟ್ಟು ಅದನ್ನು ಮಾತಾಡ್ತಿರ್ತಾರೋ ಅಲ್ಲಿ ತನಕ ಸ್ವರ್ಗದಲ್ಲಿ ವಾಸ ಜನ ಆ ಕೆಲಸವನ್ನು ಮರೆತು ಆ ವ್ಯಕ್ತಿಯನ್ನು ಮರೆತರು ಅಂತ ಆದರೆ ಅಲ್ಲಿಗೆ ಇವನ ಪುಣ್ಯ ವಿಶೇಷ ಮುಗೀತು ಅಂತ ಮತ್ತೆ ಭೂಲೋಕಕ್ಕೆ ಬರ್ತಾರೆ ಆ ಆ ಜೀವಿ ಸುಜೀವಿಯಾಗಿದ್ದರೆ ಮತ್ತೆ ಸತ್ಕರ್ಮಗಳನ್ನು ಆಚರಣೆ ಮಾಡಿ ಮತ್ತೆ ಸ್ವರ್ಗಾದಿ ಮೋಕ್ಷಗಳನ್ನೆಲ್ಲ ಪಡಿತಾನೆ ಈ ರೀತಿಯಾಗಿ ಕ್ಷೀಣೆ ಪುಣ್ಯ ಮರ್ತ್ಯಲೋಕೆ ಶಾಂತಿ ಅಂತ ಹಾಗಾಗಿ ಸಜ್ಜನರು ಕೂಡ ಸ್ಥೂಲ ಶರೀರದಿಂದ ಸ್ವರ್ಗದಿಂದ ಭೂಮಿಗೆ ಬರ್ತಾರೆ ಪುಣ್ಯವಿಶೇಷ ಮುಗಿದ ಮೇಲೆ ಮನುಷ್ಯರು ಸತ್ಕರ್ಮ ಮಾಡಿ ಅದರ ಫಲವಾಗಿ ಸ್ವರ್ಗ ಮೊದಲಾಗಿರ್ತಕ್ಕಂಥ ಊರ್ಧ್ವ ಲೋಕಗಳಲ್ಲಿ ಅವರವರ ಯೋಗ್ಯತಾನುಸಾರ ಸುಖವನ್ನು ಅನುಭವಿಸಿ ಪುಣ್ಯವಿಶೇಷದಿಂದ ಮತ್ತೆ ಕೆಳಗೆ ಬಂದು ಪುಣ್ಯಕರ್ಮ ಮಾಡಲು ಭೂಮಿಗೆ ಬರ್ತಾರೆ ದೇವತೆಗಳು ಕೂಡ ಮೋಕ್ಷದಲ್ಲಿ ಆನಂದದ ಉನ್ನಾಹಕ್ಕಾಗಿ ಇನ್ನೂ ಅತಿಶಯವಾದ ಆನಂದವನ್ನು ಹೊಂದಲಿಕ್ಕಾಗಿ ಪುಣ್ಯಕರ್ಮ ಮಾಡಲಿಕ್ಕೆ ಇಚ್ಚಪಟ್ಟು ಭೂಮಿಗೆ ಒಂದಂಶದಿಂದ ಬಂದು ಅವತಾರ ಮಾಡುವಂಥದ್ದು ಇರುತ್ತೆ ಹೀಗೆ ಅವತಾರ ಮಾಡುವ ಸಂದರ್ಭದಲ್ಲಿ ಭೂಮಿಗೆ ಬಂದ ಮೇಲೆ ತಾಯಿಯ ಗರ್ಭವನ್ನು ಸೇರಲಿಕ್ಕೆ ಆಕಾಶ ಮೋಡಗಳ ಮಾರ್ಗವಾಗಿ ಮಳೆ ನೀರಿನ ಮೂಲಕ ನೆಲಕ್ಕೆ ಬಂದು ಸೇರಬೇಕು ಅದಾದ ಮೇಲೆ ಧಾನ್ಯವಾಗಿ ಹುಟ್ಟಿ ಬೆಳೆದು ಆಮೇಲೆ ಅನ್ನದ ರೂಪದಲ್ಲಿ ತಂದೆ ಶರೀರವನ್ನು ಪ್ರವೇಶ ಮಾಡಿ ತಂದೆಯ ಮೂಲಕ ಆಮೇಲೆ ತಾಯಿ ಶರೀರವನ್ನು ಪ್ರವೇಶ ಮಾಡಿ ಆಮೇಲೆ ಒಂಬತ್ತು ತಿಂಗಳು ತಾಯಿ ಹೊತ್ತಾದಮೇಲೆ ಮತ್ತೆ ಸೃಷ್ಟಿಗೆ ಬರ್ತಾನೆ ಜೀವ ಹೀಗೆ ಆ ಹುಟ್ಟುವ ಶಿಶುವಿಗೆ ತಾನು ಸ್ವರ್ಗದಿಂದ ಹೇಗೆ ಬಂದೆ ಯಾವ ಮಾರ್ಗದಿಂದ ಎಳಿದು ಬರಬೇಕು ಅಥವಾ ಬಂದಿರ್ತೀನಿ ಈ ಯಾವ ಜ್ಞಾನವೂ ಕೂಡ ಇರೋದಿಲ್ಲ ಆ ಮಾರ್ಗದಲ್ಲಿ ತಾನೇ ಸ್ವತಃ ಸಂಚಾರ ಮಾಡುವಂತ ಸಾಮರ್ಥ್ಯವೂ ಇಲ್ಲ ಅದನ್ನು ತಿಳ್ಕೊಂಡು ದೇವತೆಗಳೇ ಸ್ವರ್ಗದಿಂದ ತಾಯಿಯ ಉದರದ ತನಕನೂ ಆ ಜೀವನನ ಜೋಪಾನವಾಗಿ ಭದ್ರವಾಗಿ ಕರ್ಕೊಂಡು ಬರ್ತಾರೆ ಐದು ಅಗ್ನಿಗಳಲ್ಲಿ ಅವನನ್ನು ಕ್ರಮವಾಗಿ ಸೇರಿಸ್ತಾ ಹೋಗ್ತಾರೆ ಇದೇ ಪಂಚಮಹಾಯಜ್ಞ ಅಂತ ಕರೆಯೋದು ಯಾಕೆಂದರೆ ಈ ದೇವತೆಗಳೆಲ್ಲ ಭಗವಂತನ ಆರಾಧನಾ ರೂಪವಾಗಿ ಈ ಕಾರ್ಯವನ್ನು ಭಗವಂತನ ಪ್ರೀತಿಗಾಗಿ ಮಾಡ್ತಾರೆ ಯಜದೇವ ಪೂಜಾ ಸಂಗತೀಕರಣೆ ಸಂಗತೀಕರಣ ದಾನೇಶು ಅಂಥೇಳಿ ದೇವತಾ ಉದ್ದೇಶೇನ ದ್ರವ್ಯತ್ಯಾಗ ಅಂತ ಯಜ್ಞ ಅಂಥೇಳಿದರೆ ಯಜ್ಞ ಅಂದ ತಕ್ಷಣ ಅಲ್ಲಿ ಆಹುತಿ ಕೊಡಬೇಕು ಯಜ್ಞಕ್ಕೆ ಅಗ್ನಿ ಬೇಕು ಕಟ್ಟಿಗೆ ಬೇಕು ಸಮೀತ್ ಬೇಕು ಹೊಗೆ ಬರುತ್ತೆ ಜ್ವಾಲೆ ಉರಿಯತ್ತೆ ಕೆಂಡ ಕಿಡಿ ಇದೆಲ್ಲ ಇರುತ್ತೆ ಆ ಅಗ್ನಿಗೆ ನಿಯಾಮಕನಾಗಿ ಭಗವಂತನ ಒಂದು ರೂಪ ಇರತ್ತೆ ಈ ಭಗವದ್ರೂಪದಿಂದ ರೂಪದಿಂದ ವ್ಯಕ್ತ ಆಗ್ತಕ್ಕಂಥ ಐದು ಭಗವದ್ ಅಗ್ನಿ ಐದು ಅಂಶಗಳಿಗೆ ನಿಯಾಮಕವಾಗಿ ಇರುತ್ತೆ ಅದನ್ನೇ ನಾರಾಯಣನ ತ್ರಿಂಶತಿ ಮೂರ್ತಿ ಮೂರ್ತಿಗಳ ವ್ಯಾಪಾರ ವ್ಯಾಪ್ತಿಗಳ ಅಂಥೇಳಿ ಆಕಾಶ ಮೊದಲಾಗಿರ್ತಕ್ಕಂಥ ಐದು ಅಗ್ನಿ ಅಂಬರ ವಾರಿದ ಭೂ ಪಿತ ಜನನಿ ಈ ಐದು ಅಗ್ನಿಗಳಲ್ಲಿ ಆ ಅಗ್ನಿಗಳ ಐದೈದು ಅಂಶಗಳನ್ನು ಉದಾಹರಣೆಗೆ ನಾರಾಯಣ ಆಕಾಶದಲ್ಲಿರೋ ಅಗ್ನಿ ಅಂತ ಈ ಅಗ್ನಿಗೆ ಸಮೀತನ್ನು ಹಾಕೋದು ಹೊಗೆ ಏಳೋದು ಜ್ವಾಲೆ ಉರಿಯೋದು ಕೆಂಡ ಆಗೋದು ಕಿಡಿ ಹಾರೋದು ಅಂತ ಐದು ಅಂಶಗಳಿಗೆ ನಿಯಾಮಕರಾಗಿ ನಾರಾಯಣನಿಂದ ಅಭಿವ್ಯಕ್ತವಾಗಿರ್ತಕ್ಕಂಥ ನಾರಾಯಣ ನಾರಾಯಣ ನಾರಾಯಣ ವಾಸುದೇವ ನಾರಾಯಣ ಸಂಕರ್ಷಣ ನಾರಾಯಣ ಪ್ರದ್ಯುಮ್ನ ನಾರಾಯಣ ಅನಿರುದ್ಧ ಅಂತ ಈ ರೀತಿಯಾಗಿ ಮೂಲ ರೂಪಗಳು ಐದು ಸೇ ಐದು ಇಂಟು ಐದು ಒಟ್ಟು ಮೂವತ್ತು ರೂಪಗಳು ಅಂತ ಹೀಗೆ ಆ ವ್ಯಾಪಾರ ವ್ಯಾಪ್ತಿಗಳ ನೆನೆದು ಎಲ್ಲ ಮೂವತ್ತು ಭಗವದ್ ರೂಪಗಳು ಕೂಡ ಮನುಷ್ಯನಾಗಿ ಭೂಮಿಗೆ ಬಂದು ಸೃಷ್ಟಿಗೆ ಬರ್ತಾ ಅಂದ ಅಂತಹ ಸಾತ್ವಿಕ ಜೀವನಿಗೆ ಆಶ್ರಯ ನೀಡುವಂಥದ್ದು ಪುಣ್ಯ ವಿಶೇಷ ಏನಾದರೂ ಇದ್ದರೆ ಸುಖಾನುಭವವನ್ನು ನಡುತ್ತೆ ಜೊತೆಗೆ ಕರ್ಮಾನುಸಾರ ಅವನು ಪಾಪಕರ್ಮಗಳನ್ನು ಮಾಡಿದರೆ ದುಃಖವನ್ನು ಕೂಡ ಉಣಿಸ್ತವೆ ಇದೇ ಆ ಭಗವಂತನ ವ್ಯಾಪಾರ ಅಂತ ಈ ಮೂವತ್ತು ರೂಪಗಳ ಧ್ಯಾನದಿಂದ ಪ್ರಾಪ್ತಿ ಪಂಚ ಪಾತಕಿಗಳ ಸಂಸರ್ಗ ಆಗೋದು ತಪ್ಪತೆ ಒಂದು ವೇಳೆ ಅಜ್ಞಾತವಾಗಿ ಗೊತ್ತಿಲ್ಲದೇ ಇದ್ದಂಥ ಸಂಸರ್ಗ ಆಗಿದ್ದರೆ ಅದರ ಲೇಪ ಅನ್ನೋದು ನಾಸ್ಯ ಸಂಸರ್ಗ ದೋಷೋಪಿ ಕದಾಚನ ಭವಿಷ್ಯತಿ ಆದ್ದರಿಂದ ಮನುಷ್ಯನಾಗಿ ಹುಟ್ಟಿದವನು ಈ ಪಂಚರೂಪಿ ಪರಮಾತ್ಮನ ಚಿಂತನೆಯನ್ನು ಅವಶ್ಯವಾಗಿ ಮಾಡಬೇಕು ಆದ್ದರಿಂದ ಈ ಪಂಚ ಮಹಾಪಾತಕಿಗಳು ಯಾರು ಅಂದರೆ ಬ್ರಹ್ಮ ಮಾಡಿದವರು ಸ್ವರ್ಣಸ್ಥೇಯ ಅಂದರೆ ಬಂಗಾರವನ್ನು ಅಪಹರಣ ಮಾಡಿದವರು ಸುರಾಪಾನ ಗುರುತಲ್ಪ ಗಮನ ಮತ್ತು ಇವರಲ್ಲಿ ಯಾರ್ದಾದರೂ ಸಂಪರ್ಕ ಮಾಡಿದರೆ ಈ ಐದು ಮಹಾಪಾತ ಪಾಪಗಳು ಅಂತಹ ಮಹಾಪಾತಕಿಗಳ ಸಂಸರ್ಗ ದೋಷ ಅಜ್ಞಾತವಾಗಿ ನಮಗೆ ಗೊತ್ತಿಲ್ಲದ ಇದ್ದಂತಾಗಿದ್ದರೆ ಈ ಪಂಚಮಹಾಯಜ್ಞ ಸಂಧಿಯನ್ನು ಪಾರಾಯಣ ಮಾಡಿದರೆ ಅಥವಾ ಇಷ್ಟೆಲ್ಲ ಅನುಸಂಧಾನ ಮಾಡಿದರೆ ಆ ದೋಷ ಎಲ್ಲ ಹೋಗುತ್ತೆ ನಾಸ್ಯ ಸಂಸರ್ಗ ದೋಷೋ ಅಪಿ ಕದಾಚನ ಎಂದು ತ್ರಿಶತಿ ರೂಪಗಳ ವ್ಯಾಪಾರ ವ್ಯಾಪ್ತಿಗಳನ್ನು ಚಿಂತನೆ ಮಾಡಬೇಕು ತಂದೆ ತಾಯಿಗಳು ಪುತ್ರೋತ್ಪಾದನಾ ಕಾಲದಲ್ಲಿ ಈ ರೂಪಗಳನ್ನು ಅನುಸಂಧಾನ ಮಾಡ್ತಾ ಇದ್ರೆ ಮಕ್ಕಳಲ್ಲಿ ಅವುಗಳ ಸನ್ನಿಧಾನ ಅನ್ನೋದು ದಿವಸಗಳೆಂಬ ಸಮಿತೆಗಳನ್ನು ನಿರಂತರ ಹೋಮಿಸುತ್ತಾ ಅಂತ ಪ್ರಾತಪ್ರವೃತ್ತಿ ಸಾಯ ಅಂತಂ ಸಾಯಾದಿ ಪ್ರಾತರಂತತಾ ಅಂತ ಎತ್ಕರೋಮಿ ಜಗನ್ನಾಥ ತದಸ್ತು ತೋ ದಿವಸ ಅನ್ನೋದೇ ಸಮಿತು ಅಥವಾ ಕಾಷ್ಟ ಅಂತ ಹೀಗೆ ಪರಮಾತ್ಮನನ್ನು ಸದಾಕಾಲ ಮಾಡುವಂಥ ಎಲ್ಲ ಕರ್ಮಗಳಲ್ಲೂ ಕೂಡ ಉಪಾಸನೆ ಮಾಡಬೇಕು ಅಂತಹ ಪರಮಾತ್ಮ ಪಾವನಕ್ಕೆ ಪಾವನೆ ಪನ ಪರಮನ ಬೇಡು ಪರಮ ಸುಖ ಪಂಚಪಾತ ಕಲೇಪವನ್ನು ಕಳಿತಾನೆ ಪಾವನಕ್ಕೆ ಪಾವನ ಅವನಿಗಿಂತ ಪಾವನವಾಗಿರ್ತಕ್ಕಂಥ ವಸ್ತು ಆಗಲಿ ವ್ಯಕ್ತಿ ಆಗಲಿ ಜಗತ್ತಿನಲ್ಲಿ ಇಲ್ಲ ಈ ಪರಮಾತ್ಮ ದೇವತೆಗಳು ಜೀವಹೋಮ ಮಾಡಿ ಉತ್ಪಾದನೆ ಮಾಡಿರ್ತಕ್ಕಂಥ ಮಾನವ ಶರೀರವೇ ಪಾವನ ಅದಕ್ಕೂ ಪಾವನನಾಗಿರ್ತಕ್ಕಂಥವನು ಅಲ್ಲಿ ಸನ್ನಿಹಿತನಾಗಿರ್ತಕ್ಕಂಥ ಪಂಚಾಗ್ನಿ ರೂಪಿಯಾದ ಪರಮಾತ್ಮ ಅವನೇ ಪರಮ ಸರ್ವೋತ್ತಮ ಅವನನ್ನು ಉಪಾಸನೆ ಮಾಡಿದರೆ ಪರಮ ಸುಖ ಮೋಕ್ಷವೇ ಪ್ರಾಪ್ತಿ ಆದ್ದರಿಂದ ಅವನಲ್ಲಿಯೇ ಪರಮ ಬೇಡಬೇಕು ಯಾಕೆ ಅಂದರೆ ಮೋಕ್ಷ್ಮಿಚ್ಚೆ ಮೋಕ್ಷ ಕೊಡ್ತಕ್ಕಂಥವನು ಪರಮಾತ್ಮ ವಿಷ್ಣುರ್ ಹಿ ದಾತ ಮೋಕ್ಷಸ್ಥೆ ವಾಯುಶ್ಯತನು ಅಂತ ಪರಮಾತ್ಮನನ್ನು ಉಪಾಸನೆ ಮಾಡಿದರೆ ಮೋಕ್ಷ ಸಿಗತ್ತೆ ವಾಯುದೇವರು ಮೋಕ್ಷವನ್ನು ಕೊಡ್ತಾರೆ ಅಂದ್ರ ಪರಮಾತ್ಮನ ಅಧೀನದಲ್ಲಿ ಪರಮಾತ್ಮನ ಆಜ್ಞೆ ಅಂತ ಮೋಕ್ಷಕ್ಕೆ ಶಿಫಾರಸು ಮಾಡ್ತಾರೆ ಆದ್ದರಿಂದ ಪಾವನಕ್ಕೆ ಪಾವನೇ ಪರಮನ ಬೇಡು ಪರಮ ಸುಖ ಅಂದರೆ ಮೋಕ್ಷ ಬೇಕು ಅಂತ ಆದರೆ ಪರಮಾತ್ಮನನ್ನೇ ಉಪಾಸನ ಮಾಡಬೇಕು ಆರೋಗ್ಯ ಭಾಸ್ಕರ ಆದಿಚ್ಚೇದ ಹುತಮಿ ಧನಮಿಚ್ಛೇತ್ ಹುತಾಶನಾಥ ಜ್ಞಾನ ಮಹೇಶ್ವರ ಆದಿಚ್ಚೇತ್ ಅಂತ ಆರೋಗ್ಯಕ್ಕಾಗಿ ಸೂರ್ಯನ ಉಪಾಸನೆ ಧನಂಚ್ಛೇದ್ ಧನ ಸಂಪತ್ತು ಬೇಕು ಅಂದರೆ ಅಗ್ನಿಯ ಉಪಾಸನೆ ಜ್ಞಾನ ಬೇಕು ಅಂದರೆ ರುದ್ರರ ಉಪಾಸನೆ ಮೋಕ್ಷ ಬೇಕು ಅಂತಾದರೆ ಪರಮಾತ್ಮನನ್ನೇ ಬೇಡು ಪರಮ ಸುಖ ದುಃಖ ಸಂಸ್ಪರ್ಶವೂ ಇಲ್ಲದ ಶಾಶ್ವತ ಪುನರಾವೃತ್ತಿರಾಹಿತ್ಯವಾದ ಸುಖ ಅಂತ ಆದರೆ ಅದೇ ಮೋಕ್ಷ ಅದನ್ನು ಪರಮನ ಬೇಡು ಸರ್ವೋತ್ತಮನಾಗಿರ್ತಕ್ಕಂಥ ಪರಮಾತ್ಮನನ್ನೇ ಬೇಡ ಅಂತ ಈ ಸಂಧಿಯಲ್ಲಿ ತಿಳಿಸ್ತಾರೆ ಶ್ರೀಕೃಷ್ಣ